ಪರಮಾತ್ಮನ ನಾಮಸ್ಮರಣೆಯನ್ನು ಭಕ್ತಿ ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡಿದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಆದಿ ದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ದುಃಖಗಳ ನಾಶ ಅದನ್ನ ಬಿಟ್ಟು ವಿಷಯ ಸುಖದಲ್ಲೇ ತಲ್ಲೀನರಾದರೆ ಬರೀ ದೇಹಕ್ಕೆ ಮನಸ್ಸಿಗೆ ಕ್ಲೇಷ ಅಥವಾ ದುಃಖ ಉಂಟಾಗತ್ತೆ ಅಂತ ತಿಳಿಸ್ತಾರೆ ವಾಸುದೇವನ ಗುಣ ಸಮುದ್ರದೊಳ ಈಸಲ್ಲವ ಭವ ಸಮುದ್ರ ಆಯಾಸವಿಲ್ಲದ ದಾಟುವನು ಶೀಘ್ರದಲ್ಲಿ ಜಗದೊಳಗೆ ಬೇಸರದ ದುರ್ವಿಷಯಗಳ ಅಭಿಲಾಷೆಯಲ್ಲಿ ಬಳಲುವವ ನಾನಾ ಕ್ಲೇಷಗಳನ್ನು ಅನುಭವಿಪ ಭಕ್ತಿ ಸುಮಾರ್ಗ ಕಾಣದಲ್ಲಿ ಲೋಕದಲ್ಲಿ ಸರ್ವೋತ್ತಮನಾದ ವಾಸುದೇವನ ಗುಣ ಸಮುದ್ರದಲ್ಲಿ ಈಜಬಲ್ಲವನು ಸಂಸಾರ ಸಮುದ್ರವನ್ನು ಅಯಾಸೆ ಶೀಘ್ರದಲ್ಲಿ ದಾಟ್ತಾನೆ ಅದನ್ನು ಬಿಟ್ಟು ಕೆಟ್ಟ ವಿಷಯಗಳಲ್ಲಿ ವೈರಾಗ್ಯವನ್ನು ಬಿಡದೆ ಅವುಗಳಲ್ಲೇ ಆಸಕ್ತಿಯನ್ನು ಹೊಂದಿದವನು ದುಃಖವನ್ನೇ ಭಕ್ತಿಯ ಸನ್ಮಾರ್ಗವನ್ನು ಕಂಡುಕೊಳ್ಳೋದೇ ಇಲ್ಲ ಆ ಕಾರಣಕ್ಕಾಗಿ ನಾನಾ ರೀತಿಯಾಗಿರ್ತಕ್ಕಂಥ ದುಃಖಗಳನ್ನು ಅನುಭವಿಸ್ತಾನೆ ಅಂತ ತಾತ್ಪರ್ಯ ದೊಡ್ಡ ಜಲಾಶಯದಲ್ಲಿ ಈಜುವ ಸಾಮರ್ಥ್ಯವನ್ನು ಹೊಂದಿದವನಿಗೆ ಚಿಕ್ಕ ಜಲಾಶಯದಲ್ಲಿ ಈಜೋದು ಕಷ್ಟ ಅಂತ ಅನಿಸೋದಿಲ್ಲ ಅದರಂತೆ ಭಗವಂತನ ಗುಣ ಈಜಬಲ್ಲವನಿಗೆ ಸಂಸಾರ ಸಮುದ್ರದಿಂದ ಪಾರಾಗೋದು ಕೂಡ ಕಷ್ಟ ಅಲ್ಲವೇ ಇಲ್ಲ ಸ್ವಲ್ಪವೂ ಕಠಿಣ ಅಂತ ಅನಿಸಲ್ಲ ಭಗವಂತನ ಗುಣ ಸಂಸಾರ ಸಮುದ್ರಕ್ಕಿಂತ ಅನಂತಪಟ್ಟು ದೊಡ್ಡದು ಅಂತ ಇಲ್ಲಿ ತತ್ವವನ್ನು ತಿಳಿಸ್ತಾರೆ ಗುಣೇಶುಸಕ್ತಂ ಪಂಥಾಯ ರಥಂ ವಾ ಪುಂಸಿ ಮುಕ್ತಯೇ ಅಂತ ಭಾಗವತದ ಅಂತರ್ಯವನ್ನು ತಿಳಿಸ್ತಾರೆ ಗುಣಗಳ ಚಿಂತನೆ ತ್ರಿಗುಣಮಯವಾಗಿರ್ತಕ್ಕಂಥ ಸಂಸಾರದಿಂದ ಪಾರು ಮಾಡುವಂತಹ ಸಾಧನ ಆಗತ್ತೆ ಅದು ಯಾವ ರೀತಿಯಲ್ಲಿ ಸಾಧನ ಆಗತ್ತೆ ಅನ್ನೋದನ್ನು ಇಲ್ಲಿ ವಿವರಿಸ್ತಾರೆ ಗುಣ ಸಮುದ್ರದೊಳು ಈ ವಾಕ್ಯದಿಂದ ಗುಣಗಳನ್ನು ಅರ್ಥ ಮಾಡಿಕೊಂಡು ಆನಂದವನ್ನು ಪಡ್ತಾನೆ ಭಗವಂತನ ಮಹಾತ್ಮ ಜ್ಞಾನ ಪರಿಚಯ ಆದಾಗ ಭಗವಂತನ ಅನಂತ ಅನಿಮಿತ್ತ ಉಪಕಾರಗಳ ಪರಿಚಯ ಆದಾಗ ಜೀವನಿಗೆ ಆನಂದ ಅನ್ನೋದಾಗತ್ತೆ ಈಜಾಟವನ್ನು ಮಾಡಬೇಕು ಅಂತಾದರೆ ಉಸಿರು ಬಿಗಿ ಹಿಡಿಯೋದು ಅಗತ್ಯವಾಗಿರ್ತಕ್ಕಂಥ ಕರ್ತವ್ಯ ಇದು ಅಥವಾ ಈಜು ಆ ಕಲೆಯನ್ನು ಬಲ್ಲವರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಅದೇ ರೀತಿಯಾಗಿ ಭಗವಂತನ ಗುಣಗಳನ್ನು ತಿಳ್ಕೋಬೇಕು ಅಂತಾದರೆ ವಾಯುದೇವರ ಮತ ಅಂದರೆ ಪ್ರಾಣತತ್ವವನ್ನು ಹಿಡಿಯೋದು ಅಥವಾ ವಾಯುದೇವರನ್ನು ಆಶ್ರಯ ಮಾಡೋದು ಅತ್ಯಂತ ಅನಿವಾರ್ಯ ಅಂತ ಇಲ್ಲಿ ತಿಳಿಸ್ತಾರೆ ಹೀಗೆ ಭಗವಂತರ ಗುಣಚಿಂತನೆ ಮಾಡದೇ ಇದ್ದವರಿಗೆ ಸಂಸಾರದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ದುಃಖ ಪ್ರವಾಹ ಅನ್ನೋದು ತಪ್ಪಿದ್ದಲ್ಲ ಅದನ್ನು ಅನುಭವಿಸ್ತೇಬೇಕು ಅಂತ ಎಚ್ಚರಿಕೆಯನ್ನು ಕೂಡ ಈ ಪದ್ಯದಲ್ಲಿ ನಮಗೆ ತಿಳಿಸ್ತಾರೆ ಈಜು ಅದೊಂದು ಕಲೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಅದು ಒಂದು ಅದನ್ನು ಯಾರು ಕಲ್ತಿರ್ತಾನೋ ಅವನು ಮಾತ್ರ ಸಮುದ್ರದಲ್ಲಿ ಈಜಲಿಕ್ಕೆ ಸಾಧ್ಯ ಅವನು ಅದರಲ್ಲಿ ಈಜುವ ಆನಂದವನ್ನು ಅನುಭವಿಸ್ತಾನೆ ಅದನ್ನು ದಾಟೋದಕ್ಕೆ ಪ್ರಯತ್ನವನ್ನು ಪಡೋದಿಲ್ಲ ಯಾಕಂದರೆ ದಾಟಲಿಕ್ಕೆ ಅದು ಅಸಖ್ಯ ಅದೇ ರೀತಿಯಾಗಿ ವಾಸುದೇವನ ಗುಣ ಸಮುದ್ರದಲ್ಲಿ ಈಜುವಂತಹ ಕಲೆಯನ್ನು ಬಲ್ಲವನು ಅದರಲ್ಲಿ ಈಜುವ ಆನಂದವನ್ನು ಅನುಭವಿಸ್ತಾನೆ ಹೊರತು ಅದರಲ್ಲಿ ಅವನಿಗೆ ದುಃಖ ಇಲ್ಲ ಸುಖವೇ ಇರುತ್ತೆ ಅಂತಹ ವ್ಯಕ್ತಿ ಭವ ಸಮುದ್ರ ಸಂಸಾರ ಸಮುದ್ರವನ್ನ ಆಯಾಸ ಇಲ್ಲದೆ ದಾಟ್ತಾನೆ ಶೀಘ್ರದಲ್ಲಿ ದಾಟ್ತಾನೆ ಸಂಸಾರ ಸಮುದ್ರವು ವಾಸುದೇವನ ಗುಣ ಸಮುದ್ರದಂತೆ ಈಜು ಬಲ್ಲವನಿಗೂ ಕೂಡ ಸುಖದಾಯಕ ಅಲ್ಲ ಅದು ಕೊಡುವಂಥ ಅಲ್ಪ ಸುಖವೇ ಅಲ್ಲ ಅದನ್ನು ದಾಟಲಿಕ್ಕೆ ಅದರೊಳಗೆ ಈಜಬೇಕು ಈಜೆಯೇ ದಾಟಬೇಕು ಆದ್ದರಿಂದ ಅದು ಕೇವಲ ಆಯಾಸಕರನೇ ಹೊರತೋ ಅದರಿಂದ ಸುಖ ಆಗಲ್ಲ ಭಾಗವತ ದುಷ್ಟಾಂತವನ್ನು ಕೊಡುವಂತೆ ಕಂಡು ಎನೇನ ಕರೆಯೋರಿಯುವ ದುಃಖ ದುಃಖ ಅಂತ ಈ ಕಜ್ಜಿ ಆಗಿರುತ್ತೆ ಎರಡೂ ಕೈಗಳಲ್ಲಿ ತುರ್ಸ್ಕೋತಾ ಹೋದರೆ ತುರಿಸ್ಕೊಂಡ್ರೂ ಕೂಡ ನೋವಿರತ್ತೆ ಆ ನೋವು ಹಿತವಾದ ನೋವು ಅದರಿಂದ ಇನ್ನೂ ಆನಂದ ಆದಂಗೆ ಅನ್ನಿಸ್ತಾ ಇರುತ್ತೆ ಆದರೆ ಅದು ಕಜ್ಜಿ ಮತ್ತು ಜಾಸ್ತಿ ಆಗ್ತಾ ಹೋಗುತ್ತೆ ನೋವು ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಕಡಿಮೆ ಅನ್ನೋದಾಗೋದಿಲ್ಲ ನೋವಿನ ಜೊತೆಗೆ ಕಜ್ಜಿ ಅಥವಾ ಗಾಯವು ಕೂಡ ಅಗಲ ಆಗ್ತಾ ಹೋಗುತ್ತೆ ಆದ್ದರಿಂದ ಬೇಗನೆ ಸಂಸಾರ ಸಮುದ್ರವನ್ನು ಈಜೆಯೇ ದಾಟಬೇಕು ಬೇರೆ ದಾರಿ ಇಲ್ಲ ಹಾಗಾದ್ರೆ ಹೇಗೆ ಅಂತ ಕೇಳಿದ್ರೆ ವಾಸುದೇವನಗುಣ ಸಮುದ್ರದಲ್ಲಿ ಈಜುಬಲ್ಲವನು ಯಾರಿರ್ತಾನೋ ಆ ಕಲೆಯನ್ನು ಯಾರು ಕರಗತ ಮಾಡಿಕೊಂಡಿರ್ತಾನೋ ಅವನು ಮಾತ್ರ ಈ ಸಂಸಾರ ಸಮುದ್ರವನ್ನು ಆಯಾಸ ಇಲ್ಲದೆ ದಾಟಬಲ್ಲ ಶೀಘ್ರವಾಗಿ ದಾಟಬಲ್ಲ ಬೇರೆಯವ್ರಿಗೆ ಇದು ಸರ್ವತ ಅಸಾಧ್ಯ ಅಂತ ಅರ್ಥ ಸಂಸಾರ ಸಮುದ್ರವನ್ನು ದಾಟಬೇಕು ಅಂತಾದರೆ ಬಹಳ ಕಷ್ಟ ಇದೆ ಈ ರೀತಿ ಈ ವಿಷಯದಲ್ಲಿ ಭರ್ತೃಹರಿ ವೈರಾಗ್ಯ ಶತಕದಲ್ಲಿ ಒಂದು ಮಾತನ್ನು ಹೇಳ್ತಾನೆ ದಿಕ್ ತಾಮ್ ಚ ತಂಚ ಮದನಂ ಚ ಇಮಾಂ ಛ ಮಾಂ ಚ ಅದರ ಅರ್ಥ ಏನು ಅಂದರೆ ನಾನು ಒಬ್ಬಳನ್ನು ಸತತವಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಆದರೆ ಅವಳು ನನ್ನನ್ನು ಪ್ರೀತಿ ಮಾಡೋದು ಬಿಟ್ಟು ತಾನು ಇನ್ನೊಬ್ಬಳನ್ನು ಇನ್ನೊಬ್ಬನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಆತನು ಇನ್ನೊಬ್ಬಳನ್ನು ಪ್ರೀತಿಸ್ತಾ ಇದ್ದಾನೆ ನನಗಾಗಿ ಒಬ್ಬಳು ಚಿಂತೆ ಮಾಡಿ ತೊರಗ್ತಾ ಇದ್ದಾಳೆ ಯಾರಿಗೂ ಪ್ರೀತಿ ಅನ್ನೋದು ಸಿಗ್ತಾ ಇಲ್ಲ ಕಾಮನು ಯಾರಿಗೂ ಪ್ರೀತಿ ಅನ್ನೋ ಇಲ್ಲ ಆ ನನ್ನ ಪ್ರೇಯಸಿಗೂ ಅವಳನ್ನು ನನ್ನಿಂದ ದೂರ ಮಾಡಿದ ಆ ಕಾಮನಿಗೂ ನನ್ನನ್ನು ಪ್ರೀತಿ ಮಾಡುವಂಥ ಈ ಪ್ರೇಯಸ್ಸಿಗೂ ನನಗೂ ಎಲ್ಲರಿಗೂ ಧಿಕ್ಕಾರ ಧಿಕ್ಕಾರ ಅಂತ ಲೋಕದಲ್ಲಿ ನಾವು ಮಾತಾಡೋ ಕಾಲಕ್ಕೆ ಒನ್ ವೇ ಟ್ರಾಫಿಕ್ ಅಂತ ನಾವು ಒಬ್ಬರನ್ನು ಪ್ರೀತಿ ಮಾಡಿದ್ರೆ ಅವರು ಇನ್ಯಾರನ್ನೋ ಪ್ರೀತಿ ಮಾಡ್ತಾ ಇರ್ತಾರೆ ಅವರು ಇನ್ನು ಮತ್ತೆ ಯಾರನ್ನೋ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತೀವಲ್ಲ ಒನ್ ವೇ ಟ್ರಾಫಿಕ್ ಅಂತ ಅದನ್ನೇ ವೈರಾಗ್ಯ ಶತಕದಲ್ಲಿ ಭರ್ತೃಹರಿ ಹೇಳಿದ್ದು ಈ ರೀತಿಯಾಗಿ ಆಗತ್ತೆ ಅಂತ ಆದ್ದರಿಂದ ಭರ್ತೃಹರಿ ಬೇಸರದಿಂದ ದುರ್ವಿಷಯಗಳಿಗೆ ಧಿಕ್ಕಾರ ಹಾಕಿದ ವೈರಾಗ್ಯವನ್ನು ಪಡೆದ ಆದರೆ ಎಲ್ಲರಿಗೂ ಕೂಡ ಆ ರೀತಿಯಾಗಿ ಮಾಡೋದು ಸಾಧ್ಯ ಇಲ್ಲ ಎಲ್ಲರೂ ಆ ರೀತಿ ಮಾಡೋದೂ ಇಲ್ಲ ಬೇಸರವನ್ನು ಪಡೆಯೋದೂ ಇಲ್ಲ ಅದನ್ನು ಬಿಟ್ಟು ದುರ್ವಿಷಯದ ಅಭಿಲಾಷೆಯಲ್ಲಿಯೇ ಸಿಕ್ಕಾಕ್ಕೊಂಡು ಬಳಲ್ತಾರೆ ದುಃಖವನ್ನು ಅನುಭವಿಸ್ತಾರೆ ಯಾವ ರೀತಿಯಾಗಿ ಅಂದರೆ ನಾನಾ ಕ್ಲೇಷಗಳನ್ನು ಅನುಭವೀಪಾ ಈ ಭಕ್ತಿ ಮಾರ್ಗ ಅನ್ನೋದು ಸುಮಾರ್ಗ ಅದರಲ್ಲಿ ಕಿಂಚಿತ್ತೂ ದುಃಖ ಅನ್ನೋದಿಲ್ಲ ಭಗವಂತನ ಗುಣಗಳಲ್ಲಿ ಭಕ್ತಿ ಅನಿರ್ವಚನೀಯವಾಗಿರ್ತಕ್ಕಂಥ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಅಲೌಕಿಕವಾಗಿರ್ತಕ್ಕಂಥ ಸುಖವನ್ನು ಆನಂದವನ್ನು ಕೊಡುತ್ತೆ ಮನಸ್ಸನ್ನು ಅದು ದುರ್ವಿಶಯದಲ್ಲಿ ಯಾವತ್ತೂ ಹೋಗದೇ ಇದ್ದಂತೆ ತಡೆಯತ್ತೆ ಮನಸ್ಸಿಗೆ ಯಾವತ್ತೂ ನೋವಂಥ ಆಗದೇ ಇದ್ದಂಗೆ ಆ ಭಕ್ತಿ ಮಾರ್ಗ ಅನ್ನೋದು ಸುವಾರ್ಗ ನಮ್ಮನ್ನು ರಕ್ಷಣೆ ಮಾಡತ್ತೆ ಅಂತಹ ರಾಜಮಾರ್ಗ ಅಂದರೆ ಭಕ್ತಿ ಒಂದೇ ಅಂತಹ ರಾಜಮಾರ್ಗವಾಗಿರುವಂತಹ ಭಕ್ತಿ ಯೋಗವನ್ನ ತಿಳ್ಕೊಳ್ಳದೆ ಸಂಸಾರ ಸಮುದ್ರದಲ್ಲಿ ಸುತ್ತದಾನೇ ಇರ್ತಾನೆ ಎಂದೂ ಅದನ್ನು ದಾಟ್ಲಿಕ್ಕಾಗದೆ ನಾನಾ ರೀತಿಯಾಗಿರ್ತಕ್ಕಂಥ ದುಃಖಗಳನ್ನು ಅನುಭವಿಸ್ತಾನೆ ಇರ್ತಾನೆ ಅದೇ ಈಜಾಟವನ್ನು ಬಲ್ಲವನು ಈಜು ಕೊಳದಲ್ಲಿ ಈಜುತ್ತಾ ಸುಖಪಡುವಂತೆ ವಾಸುದೇವನ ಗುಣ ಸಮುದ್ರದಲ್ಲಿ ಈಜಬಲ್ಲವನು ಈ ಜುತ್ತ ಕೊನೆಗೆ ಮುಕ್ತಿ ಸುಖವನ್ನೇ ಪಡಿತಾನೆ ಅಂತ ತಾತ್ಪರ್ಯ ವಿಜಯದಾಸರು ಒಂದು ಕೃತಿಯಲ್ಲೇ ಹೇಳ್ತಾರೆ ಹರಿನಾಮ ಲಕ್ಷ್ಮೀ ಕಾಣೋ ದಾರಿದ್ರ್ಯ ಜನರಿಗೆ ಅಂತ ದಾರಿದ್ರ್ಯ ಪರಿಹಾರ ಆಗಬೇಕು ಅಂತ ಆದರೆ ಹರಿನಾಮ ಸ್ಮರಣೆ ಮಾಡ್ರಿ ಹರಿ ಹರಿನಾಮ ಬ್ರಹ್ಮ ಕಾಣೋ ಅಲ್ಪಾಯುಷ್ಯ ಉಳ್ಳ ಜನರಿಗೆ ಅಂತ ಯಾಕೆಂದರೆ ಅತ್ಯಂತ ದೀರ್ಘ ಒಂದು ಕಲ್ಪದಲ್ಲಿ ಅತ್ಯಂತ ದೀರ್ಘವಾದ ಆಯುಷ್ಯವನ್ನು ಹೊಂದಿರೋರು ಅಂತಾದರೆ ಚತುರ್ಮುಖ ಬ್ರಹ್ಮದೇವರು ಹರಿನಾಮ ಪವನ ಕಾಣೋ ದುರಿತ ಘನಾವಳಿಗೆ ಹರಿನಾಮ ಗರುಡ ಕಾಣೋ ಕಾಲಕ್ಯ ಸರ್ಪಗಳಿಗೆ ಹರಿನಾಮ ಶೇಷ ಕಾಣೋ ಜ್ಞಾನಧನ ಹರಿನಾಮ ರುದ್ರ ಕಾಣೋ ಭವಬಿಂಬ ಮೃತ್ಯುವಿಗೆ ಈ ಸಂಸಾರ ಅನ್ನೋ ಮೃತ್ಯುವಿಗೆ ರುದ್ರ ಅಂದರೆ ಲಯಕರ್ತೃ ಯಾರು ಅಂತಾದರೆ ಭಗವಂತನ ನಾಮಸ್ಮರಣೆ ಈ ರೀತಿಯಾಗಿ ನಮ್ಮ ಎಲ್ಲ ಕ್ಲೇಷಗಳು ಪರಿಹಾರ ಆಗಬೇಕು ಅಂತಾದರೆ ಅದರಲ್ಲೂ ತತ್ರಾಪಿ ಕಲಿಯುಗದಲ್ಲಿ ಕೃತ ತ್ರೇತ ದ್ವಾಪರ ಆಯು ಎಲ್ಲ ಯುಗಗಳಲ್ಲಿ ಏನೇನೋ ತಪಸ್ಸು ಧ್ಯಾನ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದರು ಕಲಿಯುಗದ ಜನರಿಗೆ ಅಷ್ಟು ಆಯುಸು ಇಲ್ಲ ಅಷ್ಟು ಸಾಮರ್ಥ್ಯವೂ ಇಲ್ಲ ಅಲ್ಪ ಶಕ್ತಿ ಅಲ್ಪ ಆಯುಸು, ಅಲ್ಪ ಜ್ಞಾನ ಚಿತ್ರಭಕ್ತಿ ಹೀಗೆ ನಾನಾ ಲೋ ಲೋಪದೋಷಗಳಿಂದ ಕೂಡಿರ್ತಕ್ಕಂಥವನು ಜೀವ ಅಂಥವರಿಗೆ ಸುಲಭ ಪೂಜೆ ಮಾಡಿ ಬಲವಿಲ್ಲದವರು ಅಂತಾದರೆ ಹರಿನಾಮ ಸ್ಮರಣೆ ಒಂದೇ ಅದೇ ಭಕ್ತಿ ಸುಮಾರ್ಗ ಅಂತ ಇಲ್ಲಿ ತಿಳಿಸ್ತಾರೆ